ಮಗುವು ತಾಯಿಯ ಸ್ತನಪಾನ ಮಾಡುವ ಚಿತ್ರವು ಸರ್ವಸಾಧಾರಣವಾದುದು ಅದರಲ್ಲಿ ಕ್ರೈಸ್ತರ ಐಕ್ಯ ಸ್ವಾಮ್ಯವೇನೂ ಇಲ್ಲ ದೇವತೆಗಳು ಮಹಾಯೋಗಿಗಳು ಕಾಳಿಂಗ ನಾಗವನು ಮರ್ದನ ಮಾಡುವ ವಿಷಯ ಕ್ರೈಸ್ತ ಪೂರ್ವದ ಗ್ರಂಥಗಳಲ್ಲಿ ನಿರೂಪಿತವಾಗಿದೆ ಗೀತೆಯಲ್ಲಿ ಪ್ರತಿಪಾದಿತವಾಗಿರುವ ಭಕ್ತಿ ಶರಣಾದಗತಿಗಳು ಯೇಸುಕ್ರಿಸ್ತನಿಗಿಂತಲೂ ಅತ್ಯಂತ ಪ್ರಾಚೀನವಾದ ಉಪನಿಷತ್ತುಗಳಲ್ಲಿ ವ್ಯಕ್ತವಾಗಿದೆ ಆದ್ದರಿಂದ ಮೇಲ್ಕಂದವಾದವು ಯುಕ್ತಹೀನ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಅದಕ್ಕೆ ಶಾಸ್ತ್ರ ಸಂಪ್ರದಾಯಗಳ ಪ್ರಮಾಣವೂ ಕಿಂಚಿತ್ತೂ ಇಲ್ಲ ಯೇಸುಕ್ರಿಸ್ತನು ಸತ್ಯ ಹಿಂಸೆ ದೈವಭಕ್ತಿ ಮುಂತಾದ ಆತ್ಮಗುಣಗಳನ್ನು ಬೋಧಿಸಿ ಅನುಷ್ಠಾನ ಮಹಾತ್ಮ ಎಂಬುದನ್ನು ನಾವು ಒಪ್ಪಿ ಗೌರವಿಸ್ ಗೌರವಿಸಬಹುದು ಆದರೆ ಶ್ರೀ ಕೃಷ್ಣನೇ ಕ್ರಿಸ್ತನಾದ ಅಥವಾ ಕ್ರಿಸ್ತ ಎಂಬ ಪದದಿಂದಲೇ ಕೃಷ್ಣ ಎಂಬ ಪದ ಹುಟ್ಟಿತ್ತು ಹುಟ್ಟಿಕೊಂಡಿತು ಎಂಬುದಕ್ಕೆ ಆಧಾರವಿಲ್ಲ ಶಬ್ದ ಸಾಮ್ಯದಿಂದ ಅಪ್ರಾಮಾಣಿಕವಾದ ಸಿದ್ಧಾಂತಗಳನ್ನು ಮಾಡಬಾರದು ಲಂಡನ್ ನಗರದಲ್ಲಿ ತೇಮ್ಸ್ ಎಂಬ ನದಿ ನದಿ ಹರಿಯುತ್ತದೆ ಆ ಥೇಮ್ಸ್ ಎಂಬುದನ್ನೇ ತಮಸಾ ನದಿ ಎಂದು ಬದಲಾಯಿಸಿ ವಾಲ್ಮೀಕಿ ರಾಮಾಯಣದಲ್ಲಿ ಸೇರಿಸಲಾಯಿತು ಎಂಬಂತೆ ಇದು ವಿನೋದ ವಿನೋದದ ವಿಷಯ ಮಾತ್ರ ಆಗುತ್ತದೆ ದಕ್ಷಿಣ ಭಾರತದಲ್ಲಿರುವ ಚಿತ್ರ ಮತ್ತು ಶಿಲ್ಪಗಳಲ್ಲಿ ಶ್ರೀಕೃಷ್ಣನ ಕೈಯಲ್ಲಿ ಕೊಳಲು ಅಡ್ಡಲಾಗಿ ಹಿಡಿದುಕೊಂಡು ಓದುವ ಭಂಗಿಯಲ್ಲಿ ಕಂಗಳಿಸುತ್ತಿರುವುದನ್ನು ಗಮನಿಸುತ್ತೇವೆ ಆದರೆ ಉತ್ತರ ಭಾರತದಲ್ಲಿ ಈಗ ಕೊಳಲನ್ನು ನಾಗಸ್ವರದಂತೆ ಮುಂದಕ್ಕೆ ಚಾಚಿರುವ ಭಂಗಿಯಲ್ಲಿ ಹಿಡಿದುಕೊಂಡು ಓದುವ ಪದ್ಧತಿ ಇದೆ ಆದ್ದರಿಂದ ಈ ಇಬ್ಬರು ಕೃಷ್ಣರು ಬೇರೆ ಬೇರೆ ಮೊದಲನೆಯವನು ವೇಣುಗೋಪಾಲನು ದಕ್ಷಿಣ ಭಾರತದ ಒಬ್ಬ ಪ್ರಭಾವಿ ಪುರುಷನಾಗಿದ್ದವನು ಎರಡನೆಯವನು ಉತ್ತರ ಭಾರತದಲ್ಲಿದ್ದ ಒಬ್ಬ ಸಮರ್ಥ ರಾಜಕಾರಣಿ ಇಬ್ಬರಲ್ಲಿಯೂ ಹೆಸರಿನ ಸ್ವಾಮ್ಯ ಇರುವುದರಿಂದ ಇಬ್ಬರು ಒಂದೇ ವ್ಯಕ್ತಿ ಎಂಬ ಭ್ರಮೆಯುಂಟಾಗಿ ಕೊನೆಗೆ ಅದು ನಂಬಿಕೆ ರೂಪವನ್ನು ತಡೆಯಿತು ಎಂಬ ಅಭಿಪ್ರಾಯವನ್ನು ಕೆಲವರು ಹೇಳುತ್ತಾರೆ ಇದು ಸರಿಯೇ ಎಂಬ ಪ್ರಶ್ನೆಯೇ ಇದು ಎಲ್ಲ ಪ್ರಮಾಣಗಳಿಗೂ ವಿರುದ್ಧವಾಗಿರುವ ವಿಚಿತ್ರವಾದ ಅಭಿಪ್ರಾಯ ಎಂಬುದು ನಮ್ಮ ಕಚಿತವಾದ ಉತ್ತರ ಹಾಗೆ ಇಬ್ಬರು ಕೃಷ್ಣರು ಇದ್ದರೆಂಬುದಕ್ಕೆ ಯಾವ ಪ್ರಾಚೀನವಾದ ಗ್ರಂಥ ಶಿಲ್ಪ ಶಾಸನ ನಾಣ್ಯ ಅಥವಾ ಪುರಾತನ ಅವಶೇಷಗಳ ಪುರಾವೆಯೂ ಇಲ್ಲ ದೇಶದಲ್ಲಿ ಚಿರಕಾಲದಿಂದಲೂ ಬೆಳೆದು ಬಂದಿರುವ ಸಂಪ್ರದಾಯಕ್ಕೂ ಆ ಅಭಿಪ್ರಾಯ ವಿರುದ್ಧವಾಗಿದೆ ಶ್ರೀಕೃಷ್ಣನು ಕ್ರ ಭಾರತದಲ್ಲಿ ಹುಟ್ಟಿದ ಅಥವಾ ಬೆಳೆದ ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ ಎಲ್ಲ ಪ್ರಾಚೀನ ಗ್ರಂಥಗಳಲ್ಲಿಯೂ ಮತ್ತು ಪರಂಪರೆಯ ಅಭಿಪ್ರಾಯದಲ್ಲಿಯೂ ಅವನು ಹುಟ್ಟಿದ್ದು ಉತ್ತರ ಭಾರತದಲ್ಲಿರುವ ಮಧುರೆಯಲ್ಲಿ ಯದುವಂಶಕ್ಕೆ ಸೇರಿದ ಕ್ಷತ್ರಿಯ ಪೀಳಿಗೆಯಲ್ಲಿ ಗೋ ಸಂರಕ್ಷಣೆಯ ವೃತ್ತಿಯಲ್ಲಿದ್ದ ವೈಶ್ಯರು ಬಾಲ್ಯದಲ್ಲಿ ಅವನನ್ನು ಬೆಳೆಸಿದರು ಯಮುನಾತೀರದಲ್ಲಿರುವ ನಂದಗೋಕುಲ ಬೃಂದಾವನಗಳು ಆತನ ಶೈಶವದ ವಿಹಾರ ಭೂಮಿಗಳು ಅನಂತರ ಮಧುರೆಯನ್ನು ಮತ್ತು ಅನಂತರ ದ್ವಾರಕೆಯನ್ನು ಅವನು ತನ್ನ ವಾಸಭೂಮಿಯನ್ನಾಗಿ ಮಾಡಿಕೊಂಡ ಪಾಂಡವರಿಗೆ ಅತ್ಯಂತ ಹತ್ತಿರದ ಆಪ್ತ ತಮನಾದ ಮಿತ್ರ ಸಲಹೆಗಾರ ಮತ್ತು ಪರಮ ಸಹಾಯಕ ಶೋಕಮೋಹಗಳಿಂದ ಕಿಂಗ್ ಕರ್ತವ್ಯ ಮೂಢನಾಗಿದ್ದ ಅರ್ಜುನನಿಗೆ ರಣರಂಗದಲ್ಲಿ ಗೀತೆಯನ್ನು ಉಪದೇಶ ಮಾಡಿ ಕರ್ತವ್ಯ ಪಥದಲ್ಲಿ ಅವನನ್ನು ನಡೆಸಿದ ಪರಮಾಚಾರ್ಯ ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಹೆಜ್ಜೆ ಹೆಜ್ಜೆಯಲು ನೆರವಾಗಿದ್ದು ವಿಜಯವನ್ನು ಗಳಿಸಿಕೊಟ್ಟು ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿದವನು ವೈದಿಕ ಪರಂಪರೆಯ ಗ್ರಂಥಗಳಲ್ಲಿ ಮಾತ್ರವಲ್ಲದೆ ಜೈನ ಗ್ರಂಥಗಳಲ್ಲಿಯೂ ಇದೇ ಅಭಿಪ್ರಾಯವೇ ಚಿತ್ರಿತವಾಗಿದೆ ಇದು ಅವನು ಹುಟ್ಟಿದ ಸ್ಥಳ ಅವನು ಬೆಳೆದ ಜಾಗ ಇದು ಇದು ಅವನು ಕಾರ್ಯರಂಗವಾಗಿದ್ದ ಪ್ರದೇಶ ಎಂದು ಹೇಳಲಿಕ್ಕೆ ಬರುವ ಯಾವ ಸ್ಥಾನವೂ ದಕ್ಷಿಣ ಭಾರತದಲ್ಲಿ ಕೇಳಿಬಂದಿಲ್ಲ ಅವನ ದೇಹಕಾಂತಿ ತಮಾಲದಂತೆ ಅಥವಾ ನೀರುಂಡ ಮೋಡದಂತೆ ಇತ್ತು ಎಂಬ ಕಾರಣದಿಂದ ಆತನು ದಕ್ಷಿಣ ಭಾರತದವನು ಎನ್ನುವುದು ಹಾಸ್ಯಕ್ಕೆ ಮಾತ್ರವೇ ವಿಷಯವಾಗುತ್ತದೆ ಅಂತಹ ದೇಹಕಾಂತಿ ಉತ್ತರ ಭಾರತದ ಮಹಾಪುರುಷನಿಗೆ ಇದ್ದಿರಲಾರ ಇದ್ದಿರಲಾರದೇಕೆ ಶ್ರೀರಾಮಚಂದ್ರನು ಶ್ಯಾಮಲ ವರ್ಣದ ಚವಿಯಿಂದ ಕೂಡಿದ್ದ ಸಮ ಸಮವಿಭಕ್ತಾಂಗ ವರ್ಣಂ ಶ್ಯಾಮಂ ಸಮಾಶ್ರಿತ ರಾಮಾಯಣ ಸುಂದರಕಾಂಡ ಆದ್ದರಿಂದ ಅವನು ದಕ್ಷಿಣ ದೇಶದ ಒಬ್ಬ ನಾಯಕನೇ ಆದರೆ ಅವನ ತಮ್ಮ ಲಕ್ಷ್ಮಣನ ದೇಹ ಬಿಡುಪಾಗಿತ್ತು ಆದ್ದರಿಂದ ಅವನು ಮಾತ್ರ ಉತ್ತರ ಭಾರತದವನು ಎಂದು ಇವರು ತಮ್ಮ ವಾದವೈಖರಿಯನ್ನು ಮುಂದುವರಿಸಬೇಕಾಗುತ್ತದೆ ಇನ್ನು ಕೃಷ್ಣನ ಕೊಳಲು ಅಡ್ಡಲಾಗಿ ಅಥವಾ ಆತನ ಉದ್ದಕ್ಕೆ ಚಾಚಿರುವ ವಿಷಯ ಕೊಳಲನ್ನು ಬಾರಿಸುವ ಸಂಗೀತ ಶಾಸ್ತ್ರದ ಮೂಲವು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎರಡಕ್ಕೂ ಒಂದೇ ಆಗಿದೆ ಆದರೆ ಐತಿಹಾಸಿಕವಾದ ಪರಕೀಯರ ದಾಳಿ ಮತ್ತು ಪರಕೀಯರ ಸಂಸ್ಕೃತಿಯ ಅಕ್ರಮಗಳಿಗೆ ಉತ್ತರ ಭಾರತವು ತುತ್ತಾಗಿರುವಷ್ಟು ದಕ್ಷಿಣ ಭಾರತವು ತುತ್ತಾಗಿಲ್ಲ ದಕ್ಷಿಣ ಭಾರತವು ಪರಕೀಯರ ದಾಳಿ ಅಕ್ರಮಗಳಿಗೆ ಬಹುಕಾಲ ದೂರವಾಗಿದ್ದುದರಿಂದಲೂ ಇಲ್ಲಿ ಸಮರ್ಥರಾದ ಹಿಂದೂ ರಾಜರ ಆಶ್ರಯವಿದ್ದುದರಿಂದಲೂ ಪ್ರಾಚೀನ ಕಲಾ ಸಂಪ್ರದಾಯವು ಇಲ್ಲಿ ಬಹುಮಟ್ಟಿಗೆ ಹಿಂದಿನಂತೆಯೇ ಉಳಿದುಕೊಂಡಿದೆ ಎಂಬುದನ್ನು ವಿದ್ವಾಂಸರು ಒಪ್ಪುತ್ತಾರೆ ಉತ್ತರ ಭಾರತದಲ್ಲೂ ಈಗ ಕೊಳಲನ್ನು ಬಾರಿಸುವಾಗ ಹೇಗೆ ಹಿಡಿದುಕೊಳ್ಳುತ್ತಾರೆಯೋ ಹಾಗೆಯೇ ದ್ವಾಪರ ಯುಗದ ಕೊನೆಯಲ್ಲಿ ಶ್ರೀಕೃಷ್ಣ ಎಂಬ ಪರಮಾತ್ಮನು ಹಿಡಿದುಕೊಂಡಿರಬೇಕು ಎಂದು ಸುಳ್ಳು ಸಂಭಾವನೆ ಸಲ್ಲದು ಆ ಸುಳ್ಳು ಸಂಭಾವನೆಯನ್ನು ಅವಲಂಬಿಸಿ ಉತ್ತರಕ್ಕೆ ಒಬ್ಬ ಕೃಷ್ಣ ದಕ್ಷಿಣಕ್ಕೆ ಒಬ್ಬ ಕೃಷ್ಣ ಎಂದು ಸುಳ್ಳಿನ ಮರಿಯನ್ನು ಸೃಷ್ಟಿಸಿ ಅದನ್ನು ಜನರ ಬುದ್ಧಿಯ ಕ್ಷೇತ್ರದಲ್ಲಿ ಮೇಯುದಕ್ಕೆ ಬಿಡುವುದು ಅವಿವೇಕ ಅಧರ್ಮ ಆಗುತ್ತದೆ ಎಂದು ನಿವೇದಿಸಬೇಕಾಗುತ್ತದೆ ಇದಲ್ಲದೆ ಈ ಇತಿಹಾಸ ಪುರಾಣ ಆಗಮಗಳಲ್ಲಿ ವರ್ಣಿತನಾಗಿರುವ ಶ್ರೀಕೃಷ್ಣನು ಕಲ್ಪನೆಯ ಕಾರ್ಖಾನೆಯ ಸಾಧಿತ ವಸ್ತುವಲ್ಲ ಕಲ್ಪನೆ ಸಂಕಲ್ಪ ವಿಕಲ್ಪಗಳಿಗೆ ದೂರವಾಗಿರುವ ಯೋಗಿಗಳ ಹೃದಯದಲ್ಲಿ ಸ್ವಯಂ ಸಿದ್ಧವಾಗಿ ಅನುಭವಕ್ಕೆ ಬರುವ ಚಿನ್ಮೂರ್ತಿ ಅವನು ಹೇಗೆ ಇದ್ದ ಹೇಗೆ ಇದ್ದಾನೆ ಹೇಗೆ ಕೊಡಲು ಪಿಡಿದಿರುವನು ಇತ್ಯಾದಿಗಳನ್ನು ಅಂತಹ ಯೋಗಿಗಳಿಂದ ಕೇಳಿ ತಿಳಿಯಬಹುದು ಸತ್ಯ ದೃಷ್ಟಿಯನ್ನು ಸಂಪಾದಿಸಿಕೊಂಡು ನಾವು ನೋಡಬಹುದು ಆ ದೃಷ್ಟಿಗೆ ಗೋಚರನಾಗುವ ಶ್ರೀಕೃಷ್ಣನು ನಮ್ಮ ಚಿತ್ರ ಶಿಲ್ಪಗಳಲ್ಲಿರುವಂತೆ ಅಡ್ಡಡ್ಡಲಾಗಿರುವ ಭಂಗಿಯಲ್ಲಿ ಕೊಳಲನ್ನು ಊದುತ್ತಿರುವುದಾಗಿ ಜ್ಞಾನಿಗಳು ಹೇಳುತ್ತಾರೆ ಆ ಚಿತ್ರಶಿಲ್ಪಗಳಿಗೆ ನಿರ್ದೇಶನವನ್ನು ಮಾಡಿದವರು ಕೂಡ ಜ್ಞಾನಿಗಳೇ ತಾನೆ ಹಾಗೂ ಕೊಳಲನ್ನು ಊದುತ್ತಿರುವ ಕಲಾವಂತನೇ ರಾಜಕಾರಣಿ ಯೋಗ ಯೋಗಿ ಮನೀಷಿ ಹಿತೈಷಿ ಎಲ್ಲವೂ ಆಗಿ ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ಸುಗಳ ನಿಧಿಯಾಗಿರುವ ಭಗವಾನ್ ಶ್ರೀ ಕೃಷ್ಣ ಗೌರವಕ್ಕೆ ಯೋಗ್ಯನಾದ ಮನುಷ್ಯನೇ ಅಥವಾ ಪೂಜಾಧ್ಯಾನಗಳಿಗೆ ಶುಭಾಲಂಬನವಾಗುವ ಪರಮಾತ್ಮನೇ ಎಂಬುದು ಮುಂದಿನ ಪ್ರಶ್ನೆ ಮನುಷ್ಯ ದೇವರು ಇಬ್ಬರಿಗೂ ಬೇರೆ ಬೇರೆ ಲಕ್ಷಣಗಳಿವೆ ಆದ್ದರಿಂದ ಮನುಷ್ಯನನ್ನು ದೇವರೆಂದು ಕರೆಯುವುದು ಮತ್ತು ದೇವರನ್ನು ಮನುಷ್ಯನೆಂದು ಕರೆಯುವುದು ಎರಡೂ ಸತ್ಯಕ್ಕೆ ಅಪಚಾರವೇ ಆಗುತ್ತದೆ ಆದರೆ ಮನುಷ್ಯನು ತಪೋಜ್ಞಾನ ಸಮಾಧಿಗಳಿಂದ ಮನುಷ್ಯ ಸ್ಥಿತಿಯನ್ನು ಮೀರಿ ಪರಮೋನ್ನತವಾದ ಬ್ರಾಹ್ಮಿ ಸ್ಥಿತಿಗೆ ಏರಿದಾಗ ಅವನನ್ನು ಜ್ಞಾನಿ ಭಕ್ತ ಗುಣಾತೀತ ಸ್ಥಿತಪ್ರಜ್ಞಾ ಎಂಬ ಅನ್ವರ್ಥ ನಾಮಧೇಯಗಳಿಂದ ಕರೆಯಬಹುದು ದೇವಸಮನೆಂದು ಪೂಜಿಸಬಹುದು ಹಾಗೆಯೇ ಸರ್ವವ್ಯಾಪಿಯು ಸರ್ವಶಕ್ತನು ಸರ್ವತಂತ್ರನೂ ಆದ ದೇವನು ತನ್ನ ಸಂಕಲ್ಪದಿಂದ ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಂಡು ತನ್ನ ರೂಪ ಗುಣ ಚೇಷ್ಟಿತಗಳಿಂದ ಚೇತನವನ್ನು ತನ್ನೆಡೆಗೆ ಆಕರ್ಷಿಸಿಕೊಳ್ಳುವುದೂ ಇಂತಹ ಅವಿರ್ಭಾವಗಳನ್ನು ಅವತಾರ ಎಂದು ಕರೆಯುತ್ತಾರೆ ದೇವಮಾನುಷ ಇಬ್ಬಗೆಯ ವಿವಹಾರಗಳನ್ನು ತೋರಿದ ಶ್ರೀಕೃಷ್ಣನು ಮೇಲ್ಕಂಡ ಎರಡು ಪ್ರಕರಣಗಳಲ್ಲಿ ಯಾವುದಕ್ಕೆ ಸೇರಿದವನು ಅವನು ದೇವಭಾವಕ್ಕೆ ಏರಿದ ಮಾನವನೇ ಅಥವಾ ಮನುಷ್ಯ ರೂಪದಲ್ಲಿ ವ್ಯವಹಾರ ಮಾಡಿದ ದೇವನೇ ಎಂಬುದು ವಿಚಾರ ಮಾಡಬೇಕಾದ ವಿಷಯ ಅವನು ಪಶು ಪಕ್ಷಿ ಮನುಷ್ಯ ಮುಂತಾದ ನಾನಾ ರೂಪಗಳಲ್ಲಿ ಲೋಕಕಂಠಗರಾಗಿದ್ದು ಬೇರೆ ಯಾರಿಗೂ ಸಂಹರಿಸಲು ಅಸಾಧ್ಯರಾಗಿದ್ದ ಅಗ ಬಕ ಕಂಸ ಚಾಣೂರ ಶಿಶುಪಾಲ ದಂತವಕ್ರಾದಿ ದುಷ್ಟರನ್ನು ಸಂಹರಿಸಿ ಲೋಕೋಪಕಾರ ಮಾಡಿದ ತನ್ನ ಧ್ಯೇಯಬದ್ಧವಾದ ಧರ್ಮಮಯ ಜೀವನದಿಂದ ಮನುಷ್ಯರಿಗೆ ಶ್ರೇಷ್ಠವಾದ ಆದರ್ತವನ್ನು ಆದರ್ಶವನ್ನು ನೀಡಿದ ಇದು ನರಶ್ರೇಷ್ಠನ ವ್ಯಾಪಾರಗಳು ಹೀಗೆಯೇ ತನ್ನ ದರ್ಶನ ಸ್ಪರ್ಶ ಧ್ಯಾನಗಳಿಂದ ಗೋಪಿಯರಿಗೆ ಯೋಗ ಕರುಣಿಸಿದ ಕರುಣಿಸಿದ ಯಶೋಧೆ ಅಕ್ರೂರ ಅರ್ಜುನ ಮೃದಂಕ ಮುಂತಾದವರಿಗೆ ವಿಶ್ವರೂಪವನ್ನು ತೋರಿಸಿದ ಮುಚ್ಚುಕೊಂದನೆ ಮುಂತಾದವರಿಗೆ ಮೋಕ್ಷವನ್ನು ಅನುಗ್ರಹಿಸಿದ ಇವೆಲ್ಲ ದೈವ ವ್ಯಾಪಾರಗಳು ಹೀಗೆ ಮನುಷ್ಯ ಮತ್ತು ದೈವ ವ್ಯಾಪಾರಗಳೆರಡೂ ಸಮಪ್ರಾಧಾನ್ಯದಿಂದ ಸಮರಸವಾಗಿ ಮಹರ್ಷಿ ವಿರಚಿತ ಶ್ರೀಕೃಷ್ಣ ಚರಿತ್ರೆಯಲ್ಲಿ ಕಂಡುಬರುತ್ತದೆ ಕೆಲವು ಮಂದಿ ಮೇಲ್ಕಂಡ ವ್ಯಾಪಾರಗಳಲ್ಲಿ ಮೊದಲನೆಯದನ್ನು ಮಾತ್ರ ಗಮನಿಸಿ ಮಹಾಪುರುಷ ಶ್ರೀಕೃಷ್ಣನೆಂದು ಗೌರವಿಸುತ್ತಿದ್ದರು ಅವನನ್ನು ದ್ವೇಷಿಸುತ್ತಿದ್ದ ದುರ್ಯೋಧನಾದಿಗಳು ಕೂಡ ಅವನನ್ನು ವಿಭೂತಿ ಪುರುಷನೆಂದು ತಿಳಿದು ಅವನನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಈ ಶ್ರೀಕೃಷ್ಣನಲ್ಲಿ ಎಲ್ಲ ಶ್ರೇಷ್ಠ ಗುಣಗಳೂ ಇವೆ ಆದರೆ ಒಂದೇ ಒಂದು ಅವಗುಣವನಲ್ಲಿದೆ ಅದು ಪಾಂಡವ ಪಕ್ಷಪಾತ ಎಂಬುದು ದುರ್ಯೋಧನನ ಸಿದ್ಧಾಂತ ಸಹಿ ಪೂಜ್ಯತಮೋ ಲೋಕೆ ಕೃಷ್ಣ ಪೃತುಲೋಚನ ತ್ರೋಕಾಂಟ ವಿಧಿತ ಮಮಸು ಅನುರಕ್ತಂಹಾರಿಯ ಪಾತಾನ್ ಪ್ರತಿ ಜನಾರ್ದನ ರಾಜಸೂರ್ಯಾಗದಲ್ಲಿ ಅವನಿಗೆ ಅಗ್ರಪೂಜೆ ನಡೆದಾಗ ಸನಕಾದಿ ಮಹರ್ಷಿಗಳ ಶಾಪದಿಂದ ಅವಿಭೂತನಾಗಿದ್ದ ಅಸುರಕ್ಷತ್ರಿಯ ಶಿಶುಪಾಲನೊಬ್ಬನನ್ನು ಬಿಟ್ಟು ಬೇರೆ ಯಾರು ಅವನನ್ನು ಅದನ್ನು ದೇ ನಿಷೇಧಿಸುವುದಿಲ್ಲ ಇದರಿಂದ ಅವನು ಸಾಮಾನ್ಯವಾಗಿ ಸರ್ವ ಮಾನ್ಯನಾಗಿದ್ದ ನಾನಾ ಕಾರಣಗಳಿಂದ ಎಲ್ಲರ ಗೌರವಕ್ಕೂ ಪ್ರಾರ್ಥ ಪಾತ್ರನಾಗಿದ್ದ ದೈತ್ಯವತಾರಿಗಳು ಮಾತ್ರ ಅವನನ್ನು ತಿರಸ್ಕರಿಸುತ್ತಿದ್ದರು ಆದರೆ ಅವನನ್ನು ಗೌರವಿಸುತ್ತಿದ್ದ ಬಹುಮಂದಿಗಾಗಲಿ ತಿರಸ್ಕರಿಸುತ್ತಿದ್ದ ಅಲ್ಪ ಜನರಿಗಾಗಲಿ ಅವನ ಸಹಜವಾದ ದೈವತ್ವದ ಅರಿವು ಇರಲಿಲ್ಲ ಅವರು ನರವಾಸುದೇವ ಎಂದು ತಿಳಿದಿದ್ದರೆ ಹೊರತು ಪರವಾಸುದೇವ ಎಂದೂ ತಿಳಿದಿರಲಿಲ್ಲ ಕೆಲವರು ಅವನು ಪರಮಾತ್ಮನ ಅವತಾರ ಎಂಬುದು ಕೆಲವು ವೇಳೆಗಳಲ್ಲಿ ತಿಳಿಯುತ್ತಿತ್ತು ಕೆಲವು ವೇಳೆ ಆ ಸತ್ಯಾಂಶ ಮರೆಯಾಗುತ್ತಿತ್ತು ಅವನು ಸಾಕ್ಷಾತ್ ನಾರಾಯಣನ ಅವತಾರವೇ ಆಗಿದ್ದಾನೆ ಯೇಶ ನಾರಾಯಣ ಶ್ರೀಮನ್ ಕ್ಷೀರಣವ ನಿಕೇತನ ನಾಗಪರ್ಯಂಕ ಮುತ್ಸೃಜ್ಯ ಖ್ಯಾಗತ್ತೋ ಮಧುರಾಂ ಪುರೀಂ ಅವನ ವ್ಯಾಪಾರಗಳೆಲ್ಲ ದಿವ್ಯ ಚೈತನ್ಯ ಪ್ರೇರಿತವೇ ಆಗಿವೆ ಎಂಬುದನ್ನು ಸದಾ ತಿಳಿದಿದ್ದವರು ಭೀಷ್ಮ ನಾರದ ವ್ಯಾಸ ಅಸಿತ ದೇವಲ ಮುಂತಾದ ಮಹಾತ್ಮರು ಮಾತ್ರ ಹೀಗೆ ಇತಿಹಾಸ ಪುರಾಣಗಳು ಆತನ ಮಾನುಷ ಮತ್ತು ದೈವ ವ್ಯವಹಾರಗಳೆರಡನ್ನೂ ಸಮರಸವಾಗಿ ಬಣ್ಣಿಸಿರುವುದರಿಂದ ಆ ಗ್ರಂಥಕರ್ತರ ದೃಷ್ಟಿಯಲ್ಲಿ ಅವನು ಮನುಷ್ಯ ರೂಪದಲ್ಲಿ ವ್ಯವಹಾರ ಮಾಡಿದ ಪರಮಾತ್ಮನೇ ಆಗಿದ್ದನೆಂಬುದು ಸ್ಪಷ್ಟಪಡುತ್ತದೆ ಗೂಢಂ ಪರಬ್ರಹ್ಮ ಮನುಷ್ಯಲಿಂಗಂ ಮನುಷ್ಯರ ಗುರುತುಗಳನ್ನು ಹೊರಗೆ ತೋರಿಸುತ್ತಾ ತನ್ನ ಪರಸ್ವರೂಪವನ್ನು ಗೂಢವಾಗಿರಿಸಿಕೊಂಡು ಒಳಗೆ ಅಡಿಗಿರುವ ಪರಬ್ರಹ್ಮವೇ ಅವನು ಎನ್ನುತ್ತಾರೆ ಮಹರ್ಷಿಗಳು ಭಗವಂತನಿಗೆ ಸೃಷ್ಟಿ ಸ್ಥಿತಿ ಲಯ ಅನುಗ್ರಹ ತಿರೋದಾನ ಎಂಬ ಐದು ಶಕ್ತಿಗಳುಂಟು ಅವಗಳಲ್ಲಿ ತನ್ನ ಅನುಗ್ರಹ ಶಕ್ತಿಯನ್ನು ಅವನು ಪ್ರಯೋಗಿಸಿದಾಗ ಜನರಿಗೆ ಅವನ ಪರಸ್ವರೂಪದ ಅರಿವು ಉಂಟಾಗುತ್ತದೆ ತಿರೋದಾನ ಮರೆಸುವಿಕೆ ಎಂಬ ಶಕ್ತಿಯನ್ನು ಪ್ರಯೋಗಿಸಿದಾಗ ಜನರಿಗೆ ಅವನ ಪರಮಾರ್ಥ ಸ್ವರೂಪವು ಮರೆಯಾಗುತ್ತದೆ ಈ ಸನ್ನಿವೇಶವು ಶ್ರೀ ಭೂಮಿಯನ್ನು ಅಲಂಕರಿಸಿದ ಸಮಯದಲ್ಲೂ ಇತ್ತು ಅನಂತರ ಇರುವುದು ಸಹಜವಾಗಿದೆ ಮೂಡರು ತನ್ನ ನನ್ನ ಮನುಷ್ಯ ದೇಹವನ್ನು ಮಾತ್ರ ನೋಡಿ ನನ್ನನ್ನು ಆರಾಧಿಸುತ್ತಾರೆ ಸರ್ವಭೂತಗಳಿಗೂ ಮಹೇಶ್ವರನಾಗಿರುವ ನನ್ನ ಪರಮಭಾವವನ್ನು ಅವರು ಅರಿಯರು ದೈವೀ ಪ್ರಕೃತಿಯುಳ್ಳ ಮಹಾತ್ಮರಾದರೋ ನನ್ನನ್ನು ಭೂತಾದಿಯಾದ ಭಗವಂತನೆಂದು ತಿಳಿದು ಭಜಿಸುತ್ತಾರೆ ಅವಜಾನಂತಿ ಮಾಂ ಮೂಡಾಹ ಮಾನುಷೀಂ ತನುಮಾಷಿತಂ ಪರಂ ಭಾವ ಮಜಾನಂತೋ ಮಮ ಭೂತ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತ್ತ ಭಜಂತನನ್ಯ ಮನಸ್ಸೋ ಜ್ಞಾತ್ವ ಭೂತಾದಿಮವ್ಯಯಂ ಎಂದು ಗೀತೆಯಲ್ಲಿ ಅವನೇ ಇದನ್ನು ಸಾರಿದ್ದಾನೆ ಮಹಾಪುರುಷ ಎಂಬ ಶಬ್ದಕ್ಕೆ ಎರಡು ಅರ್ಥಗಳುಂಟು ಶ್ರೇಷ್ಠನಾದ ಮನುಷ್ಯ ಎಂಬುದು ಒಂದು ಅರ್ಥ ಪರಮ ಪರಮಾತ್ಮ ಎಂಬುದು ಮತ್ತೊಂದು ಅರ್ಥ ಇವುಗಳಲ್ಲಿ ಮೊದಲನೆಯ ಅರ್ಥದಲ್ಲಿ ಶ್ರೀಕೃಷ್ಣನು ಮಹಾಪುರುಷ ಎಂಬುದನ್ನು ಸಾಮಾನ್ಯವಾಗಿ ಎಲ್ಲರೂ ಒಪ್ಪುತ್ತಾರೆ ಆದರೆ ಎರಡನೆಯ ಅರ್ಥದಲ್ಲಿಯೂ ಕೂಡ ಶ್ರೀಕೃಷ್ಣನು ಮಹಾಪುರುಷನು ಎಂಬುದಕ್ಕೆ ದೃಢವಾದ ಪ್ರಮಾಣಗಳಿವೆ ಇತಿಹಾಸ ಪುರಾಣಗಳಲ್ಲಿ ಭೀಷ್ಮ ವ್ಯಾಸಾದಿ ಯೋಗಿ ಪುಂಗವರು ಅವನನ್ನು ಪರಮಾತ್ಮ ಎಂದು ಸ್ಪಷ್ಟವಾಗಿ ಕರೆಯುತ್ತಾರೆ ಶ್ರೀಕೃಷ್ಣನು ಕೂಡ ಕೆಲವು ವಿಶೇಷ ಸಮಯಗಳಲ್ಲಿ ತಾನು ಪರಮಾತ್ಮ ಎಂಬುದನ್ನು ಘೋಷಣೆ ಮಾಡುತ್ತಾನೆ ಆದರೆ ತಮ್ಮನ್ನು ಪರಮಾತ್ಮ ಎಂದು ಕರೆದು ಘೋಷಣೆ ಮಾಡುವವರೆಲ್ಲರೂ ಪರಮಾತ್ಮನ ಅವತಾರವೆಂದು ಹೇಳಲಾಗುವುದಿಲ್ಲ ಅದು ಯೋಗಾನುಭವದಿಂದ ಸಿದ್ಧವಾಗಬೇಕು ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನ ಆಪ್ತನಾದ ಅರ್ಜುನನಿಗೆ ನನ್ನೊಬ್ಬನನ್ನೇ ಶರಣು ಮಾಂ ಏಕಂ ಶರಣ ವ್ರಜ ಎಂದು ಉಪದೇಶಿಸುತ್ತಾನೆ ಆ ಭಗವಂತನೊಬ್ಬನನ್ನೇ ಶರಣು ತಮೇವ ಶರಣಂ ಗಚ್ಚ ಎಂದು ಉಪದೇಶ ಮಾಡುತ್ತಾನೆ ಈ ಎರಡೂ ವಾಕ್ಯಗಳನ್ನು ಸೇರಿಸಿ ತೆಗೆದುಕೊಂಡಾಗ ನನ್ನನ್ನು ಎಂದು ಹೇಳುವ ವ್ಯಕ್ತಿ ಮತ್ತು ಭಗವಂತ ಇವೆರಡು ಒಂದೇ ಎಂದು ಅಭಿಪ್ರಾಯ ಬರುತ್ತದೆ ತಾನು ಪರಮಾತ್ಮ ಎಂದು ಸ್ಪಷ್ಟವಾದ ಭಾಷೆಯಲ್ಲಿಯೂ ಘೋಷಣೆ ಮಾಡಿಕೊಂಡು ಅರ್ಜುನನಿಗೆ ಜ್ಞಾನದೃಷ್ಟಿಯನ್ನು ಅನುಗ್ರಹಿಸಿ ತನ್ನ ವಿಶ್ವರೂಪವನ್ನು ಅವನಿಗೆ ತೋರಿಸುತ್ತಾನೆ ಶ್ರೀಕೃಷ್ಣನು ಭಗವಂತ ಎಂದು ಕರೆಯುವ ಅಭಿಪ್ರಾಯ ಮೂಲಭಾರತದಲ್ಲಿ ಇರಲಿಲ್ಲ ಅನಂತರ ಕಾಲದಲ್ಲಿ ಅವು ಎಂದು ಕೆಲವರು ಹೇಳುತ್ತಾರೆ ಇದು ಸರಿಯಲ್ಲ ಏಕೆಂದರೆ ಅವನಲ್ಲಿ ದೈವತ್ವವು ಅನಂತರ ಕಾಲದಲ್ಲಿ ಎನ್ನುವುದಕ್ಕೆ ಆಂತರಿಕ ಅಥವಾ ಬಾಹ್ಯ ಯಾವ ಪ್ರಮಾಣಗಳು ಇಲ್ಲ ಮಹಾಭಾರತದಲ್ಲಿ ಶ್ರೀಕೃಷ್ಣನನ್ನು ಅವನ ಮಿತ್ರ ಮತ್ತು ಶತ್ರುಗಳಾದ ಅನೇಕ ಪಾತ್ರಗಳು ವಿಷ್ಣುವಾಚಕವಾದ ಮಧುಸೂದನ ಅಚ್ಯುತ ಮಾಧವ ಜನಾರ್ದನ ಮುಂತಾದ ಶಬ್ದಗಳಿಗೆ ಉಲ್ಲೇಖಿಸುತ್ತಾ ಶಬ್ದಗಳಿಗೆ ಉಲ್ಲೇಖಿಸುತ್ತಾರೆ ಆತನು ಮಹಾವಿಷ್ಣುವಿನ ಅವತಾರ ಎಂಬ ಭಾವನೆ ಆ ಸಮಯದಲ್ಲಿ ಇಲ್ಲದಿದ್ದರೆ ಅವನ ಬಗ್ಗೆ ಆ ಪದಗಳನ್ನು ಅವರು ಬಳಸುತ್ತಿರಲಿಲ್ಲ ದುಷ್ಯತು ದುರ್ಜನ ಎದುರು ಪಕ್ಷವನ್ನು ಸಂತೋಷಪಡಿಸುವುದಕ್ಕೋಸ್ಕರ ಅಸತ್ಯವನ್ನು ತಾತ್ಕಾಲಿಕವಾಗಿ ಒಪ್ಪಿಕೊಳ್ಳೋಣ ಎಂಬ ನ್ಯಾಯದಂತೆ ಆ ವಿಷ್ಣುವಾಚಕ ಶಬ್ದಗಳನ್ನು ತೆಗೆದುಹಾಕಿಬಿಟ್ಟರೆ ಮಹಾಭಾರತದಲ್ಲಿ ಸಾವಿರಾರು ಹೊಸ ಶ್ಲೋಕಗಳನ್ನು ಶ್ಲೋಕ ಭಾಗಗಳನ್ನು ಬದಲಾಯಿಸಿ ಸಾವಿರಾರು ಹೊಸ ಶ್ಲೋಕಗಳನ್ನು ರಚಿಸಿ ಹೊಸ ಮಹಾಭಾರತವನ್ನೇ ಬರೆಯಬೇಕಾಗುತ್ತದೆ ಯಾವ ಪುರುಷಾರ್ಥಕ್ಕಾಗಿ ಈ ಸಾಹಸದ ಪ್ರಯತ್ನ ಶ್ರೀಕೃಷ್ಣನಂತೆಯೇ ಶ್ರೀರಾಮನು ಕೂಡ ಮಹಾವಿಷ್ಣುವಿನ ಅವತಾರವೇ ಆಗಿದ್ದರೂ ಅವನು ತನ್ನ ದಿವ್ಯ ಸ್ವರೂಪವನ್ನು ಬಹುಮಟ್ಟಿಗೆ ಮರೆ ಮಾಡಿಕೊಂಡೇ ಮಾಡುತ್ತಾನೆ ಆದರೆ ಶ್ರೀಕೃಷ್ಣನು ಅನೇಕ ಪ್ರಸಂಗಗಳಲ್ಲಿ ತನ್ನ ಪರದೈವ ಘೋಷಿಸಿಕೊಂಡಿರುವುದಲ್ಲದೆ ಅದಕ್ಕೆ ಅನುಗುಣವಾದ ಯೋಗ ಮಹಿಮೆಯನ್ನು ಪ್ರಕಟಪಡಿಸುತ್ತಾನೆ ಶ್ರೀರಾಮ ಮತ್ತು ಶ್ರೀಕೃಷ್ಣರು ಪರಮಾತ್ಮನ ಅವತಾರ ಎಂಬುದಕ್ಕೆ ಮೇಲ್ಕಂಡ ಗ್ರಂಥ ಪ್ರಮಾಣ ಒಂದೇ ಆಧಾರ ಎಂದು ಭಾವಿಸಬಾರದು ಅವರು ಭಗವಂತನ ಅವತಾರ ಅಲ್ಲ ಎಂದು ಕೆಲವರು ಹೊಸ ಗ್ರಂಥಗಳನ್ನು ಬರೆದು ಎರಡು ಬಗೆಯ ಗ್ರಂಥಗಳಿಗೂ ಘರ್ಷಣೆ ಬರಬಹುದು ಬಂದಿರುವುದೂ ಇಂತಹ ಸಂದರ್ಭದಲ್ಲಿ ಸಿದ್ಧಾಂತವು ಹೇಗೆ ಎಂದರೆ ತಾನು ಅವತಾರ ಪುರುಷ ಎಂಬ ನಿರ್ಣಯವನ್ನು ಜ್ಞಾನಿಯೇ ಹೇಳಬೇಕು ಇಷ್ಟೇ ಅಲ್ಲದೆ ಯಾವುದೇ ಕಾಲದ ಜ್ಞಾನಿಗಳು ಜ್ಞಾನ ದೃಷ್ಟಿಯಿಂದ ನೋಡಿದರೂ ಅವನು ಅವತಾರ ಪುರುಷ ಎಂಬ ನಿರ್ಣಯವು ಅವಿರೋಧವಾಗಿ ಬರಬೇಕು ಅವತಾರಕ್ಕೆ ಮೊದಲು ಅವತಾರ ಕಾಲದಲ್ಲೂ ಮತ್ತು ಅವತಾರದ ನಂತರವೂ ಆ ಅವತಾರ ಮೂರ್ತಿಯ ರೂಪಗಳು ಸಮವಾಗಿರಬೇಕು ಪ್ರಕೃತದಲ್ಲಿ ತಾನು ನಾರಾಯಣನ ಅವತಾರ ಎಂಬುದನ್ನು ಶ್ರೀಕೃಷ್ಣನು ಸಾರುತ್ತಾನೆ ಜ್ಞಾನಿಗಳಲ್ಲಿ ಹಳಬರಾದ ವೇದವ್ಯಾಸಾದಿಗಳು ಮಧ್ಯಕಾಲಕ್ಕೆ ಸೇರಿದ ಶ್ರೀಕೃಷ್ಣ ಚೈತನ್ಯರೇ ಮುಂತಾದವರು ಮತ್ತು ಇತ್ತೀಚಿನವರಾಗಿ ನಮಗೆ ಹತ್ತಿರದವರಾಗಿರುವ ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ನಮ್ಮ ಆತ್ಮೋಜ್ಜೀವನಕ್ಕೆ ಕಾರಣರಾಗಿರುವ ಶ್ರೀರಂಗ ಮಹಾಗುರುಗಳು ಇವರೆಲ್ಲರೂ ತಮ್ಮ ಜ್ಞಾನ ಭೂಮಿಯಲ್ಲಿ ಶ್ರೀ ಮಹಾವಿಷ್ಣುವಿನ ಮಹಾವಿಷ್ಣುವಿನ ಅವತಾರವೆಂಬುದನ್ನು ಕಂಡುಕೊಂಡು ತಮ್ಮ ಅನುಭವವನ್ನು ಹಾಗೆಯೇ ತಿಳಿಸಿದ್ದಾರೆ ಆದುದರಿಂದ ಶ್ರೀ ದೇವದೇವನಾದ ಮಹಾವಿಷ್ಣುವಿನ ಅವತಾರ ಮತ್ತು ದೈವ ಮನುಷ್ಯ ಉಭಯ ವ್ಯಾಪಾರಗಳಿಂದ ಜಗತ್ತನ್ನು ಉದ್ಧಾರ ಮಾಡಿದ ಮತ್ತು ಮಾಡುತ್ತಿರುವ ಮಹಾಪ್ರಭು ಎಂದು ನಾವು ಸಾರುತ್ತೇವೆ ಆತನನ್ನು ಆರಾಧಿಸುವ ಒಂದು ಮಹಾಪರ್ವ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀ ಜಯಂತಿ ಗೋಕುಲಾಷ್ಟಮಿ ಅವತಾರ ಸಿದ್ಧಾಂತದ ಬಗೆಗೆ ವಿವರಣೆಯನ್ನು ಶ್ರೀರಾಮನವಮಿ ಪರ್ವದ ವಿವೇಚನೆಯಲ್ಲಿ ಈ ಹಿಂದೆಯೇ ಕೊಟ್ಟಿದ್ದೇವೆ ಮುಂದೆ ಈ ಮಹೋತ್ಸವವನ್ನು ಆಚರಿಸಬೇಕಾದ ದಿವಸ ಮತ್ತು ಸಮಯಗಳನ್ನು ಸಂಕ್ಷೇಪವಾಗಿ ವಿಚಾರ ಮಾಡುತ್ತೇವೆ ಅದರಲ್ಲಿ ವಿಚಾರ ಮಾಡಬೇಕಾದ ವಿಷಯವೇನು ಇಲ್ಲವಲ್ಲ ಕ್ರಿಸ್ಮಸ್ ಹಬ್ಬ ಗಾಂಧೀಜಿಯವರ ಜನ್ಮದಿನ ಮುಂತಾದವುಗಳನ್ನು ಆಚರಿಸುವಂತೆ ಪ್ರತಿ ವರ್ಷದಲ್ಲಿಯೂ ನಿರ್ದಿಷ್ಟವಾದ ತಿಂಗಳು ತಾರೀಕುಗಳಲ್ಲಿ ಅದನ್ನು ಮಾಡಿದರಾಯಿತು ಇದು ಚಿಕ್ಕ ಮಕ್ಕಳು ನಿರ್ಧರಿಸಬಹುದಾಗಿರುವ ಸುಲಭವಾದ ವಿಷಯ ಈ ಬಗ್ಗೆ ವಿಚಾರ ವಿಮರ್ಶೆ ಎಲ್ಲ ಮಾಡಿ ತಲೆ ಏಕೆ ಎಂದು ಕೆಲವರು ಆಕ್ಷೇಪ ಮಾಡಬಹುದು ಈ ಆಕ್ಷೇಪ ಮೇಲು ಸರಿಯಾಗಿ ಕಂಡರೂ ವಿವೇಕಗಳಿಗೆ ಒಪ್ಪಿಗೆಯಾಗುವುದಿಲ್ಲ ಏಕೆಂದರೆ ನಾವು ಹಿಂದಿನಿಂದ ಗಮನಿಸಿಕೊಂಡು ಬಂದಿರುವಂತೆ ನಮ್ಮ ಹಬ್ಬ ಹರಿದಿನಗಳ ಆಚರಣೆ ಕಾಲಪುರುಷನ ಯಾವ ಯಾವ ಅವಯವದಲ್ಲಿ ಏನು ಸಾಮಾನ್ಯ ಧರ್ಮವಿದೆ ಏನು ವಿಶೇಷ ಧರ್ಮವಿದೆ ಆ ಧರ್ಮಗಳನ್ನು ಪುರುಷಾರ್ಥ ಸಾಧನೆಗೆ ಹೇಗೆ ಬೆಳೆಸಿಕೊಳ್ಳಬಹುದು ಎಂಬ ವಿಷಯವನ್ನು ಅವಲಂಬಿಸಿದೆ ಆ ಬಗ್ಗೆ ಸರಿಯಾದ ರೀತಿಯಲ್ಲಿ ವಿಚಾರ ಮತನ ಮಾಡಿ ನಿರ್ಣಯಕ್ಕೆ ಬಂದರೆ ಅದರಿಂದ ತಲೆ ಕೆಟ್ಟಿರುವ ತಲೆ ಸರಿಯಾಗುತ್ತದೆ ಹಿಂದೆ ಇದ್ದದಕ್ಕಿಂತಲೂ ಉತ್ತಮವಾಗುತ್ತದೆ ಆ ಉತ್ತಮವಾದ ಮನೋಧರ್ಮದಿಂದ ಮಹಾಪರ್ಮವನ್ನು ಆಚರಿಸಿದರೆ ಅದರಿಂದ ಉಂಟಾಗುವ ಲಾಭವು ಕೇವಲ ತಿಂಗಳು ತಾರೀಕುಗಳ ಅವಲಂಬನೆಯಿಂದ ಅದನ್ನು ಆಚರಿಸಿದರೆ ಉಂಟಾಗುವ ಲಾಭಕ್ಕಿಂತ ಬಹುಪಟ್ಟು ಹೆಚ್ಚಾಗಿರುತ್ತದೆ ಎಂದು ನಾವು ಗಮನಿಸುತ್ತೇವೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಮತ್ತು ಶ್ರೀ ಕೃಷ್ಣ ಜಯಂತಿ ಇವು ಕೃ ಶ್ರೀ ಕೃಷ್ಣ ಪರಮಾತ್ಮನ ಜನ್ಮ ಸಂಬಂಧಪಟ್ಟ ಮಹೋತ್ಸವಗಳು ಅವನ ಅವತಾರ ಕಾಲಾವಯವಗಳು ಹೇಗಿದ್ದವು ಎಂಬುದನ್ನು ತಿಳಿದರೆ ಅವನ ಜನ್ಮ ಮಹೋತ್ಸವವನ್ನು ಎಂದು ಆಚರಿಸಬೇಕು ಎಂದು ನಿರ್ಧರಿಸುವುದಕ್ಕೆ ಸಹಾಯವಾಗುತ್ತದೆ ಆ ಅವತ್ತಾರ ದಿವಸದಂದು ತಿಥಿವಾರ ನಕ್ಷತ್ರಗಳು ಯಾವುದಾಗಿದ್ದವು ಎಂಬುದರ ಬಗ್ಗೆ ಇತಿಹಾಸ ಪ್ರಮಾಣಗಳು ಏನು ಮಾಹಿತಿ ನೀಡುತ್ತವೆ ಎಂದರೆ ಅದು ಎಲ್ಲ ಶ್ರೇಷ್ಠ ಗುಣಗಳಿಂದ ಕೂಡಿದ್ದ ಕಾಲ ಅತ್ಯಂತ ಮಂಗಳವಾದ ಕಾಲ ಗೃಹ ನಕ್ಷತ್ರಗಳು ಪ್ರಸನ್ನವಾಗಿದ್ದ ಕಾಲ ರೋಹಿಣಿ ನಕ್ಷತ್ರದಿಂದ ಕೂಡಿದ ಕಾಲ ಎಂದಿಷ್ಟು ಮಾತ್ರ ವಿವರಣೆಯನ್ನು ನೀಡುತ್ತದೆ अथ सर्व गुणोपेत काल परमशोभन जन्मक्षाग्रहतरकद्रपमास कृष्ण पक्ष अर्धरात्री समय दी सूर्यन सिंहराशिया चंद्रन वृषभ लग्न रोहिणी नक्षत्र दली, देवी की ವಸುದೇವರ ಪುತ್ರನಾಗಿ ತಾನು ಅವತಾರ ಮಾಡುವುದಾಗಿ ಶ್ರೀಕೃಷ್ಣನೇ ಹೇಳಿದನೆಂದು ಭವಿಷ್ಯೋತ್ತರ ಪುರಾಣವು ತಿಳಿಸುತ್ತದೆ ಶ್ರೀಕೃಷ್ಣನ ಅವತಾರ ಸಮಯದಲ್ಲಿ ಅಭಿಜಿತ್ ಎಂಬ ನಕ್ಷತ್ರವಿತ್ತು ಆ ರಾತ್ರಿಗೆ ಜಯಂತಿ ಎಂದು ಹೆಸರು ವಿಜಯ ಎಂಬ ಮುಹೂರ್ತದಲ್ಲಿ ಆತನು ಅವತರಿಸಿದನು ಎಂದು ಹರಿವಂಶವು ತಿಳಿಸುತ್ತದೆ ಅಭಿಜಿತ್ನಾ ನಕ್ಷತ್ರಂ ಜಯಂತಿ ನಾಮ ಶರ್ವರಿ ಮಹೂರ್ತೋ ವಿಜಯೋ ನಾಮ ಎ ಜನಾರ್ದನ ಶ್ರಾವಣ ಮಾಸ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣನು ಅವತರಿಸಿದನು ಎಂದು ಸ್ಕಾಂದಪುರಾಣವು ತಿಳಿಸುತ್ತದೆ ಪ್ರಜಾಪತ್ಯನ ಸಂಯುಕ್ತ ಅಷ್ಟಮೀ ಸಾತ್ ಶ್ರಾವಣೆ ಬಹುಳೆ ಸಾಶಿ ಇತಿಹಾಸ ಪುರಾಣಗಳಲ್ಲಿ ಮೇಲೆ ಹೇಳಿರುವ ಮಾಸ ತಿಥಿ ನಕ್ಷತ್ರ ಮುಹೂರ್ತಗಳು ವರ್ಷದಲ್ಲಿ ಯಾವ ದಿವಸದಲ್ಲಿ ಬರುತ್ತವೆಯೋ ಅಂದು ಶ್ರೀಕೃಷ್ಣ ಜನ್ಮದಿನವನ್ನು ಆಚರಿಸಬಹುದಲ್ಲ ಇದರಲ್ಲಿ ವಿಚಾರಕ್ಕೆ ವಿಷಯವೇನು ಎಂದರೆ ಆ ನಕ್ಷತ್ರ ಮಾಸ ಮುಹೂರ್ತಗಳು ಒಂದು ದಿವಸದಲ್ಲಿ ಕೂಡಿ ಬಂದಿರಬಹುದು ಇದಲ್ಲದೆ ಭಗವಂತನ ಅವತಾರದ ಮಾಸವು ಶ್ರಾವಣ ಎಂದು ಕೆಲವು ವಾಕ್ಯಗಳು ಹೇಳುತ್ತವೆ ಭಾದ್ರಪದ ಮಾಸದಲ್ಲಿ ಆತನು ಅವತರಿಸಿದನು ಎಂದು ಕೆಲವು ಹೇಳಿಕೆಗಳನ್ನು ಕೇಳುತ್ತೇವೆ ಮಾಸದಲ್ಲಿ ಅವನ ಅವತಾರ ಎಂಬ ಅಭಿಪ್ರಾಯವನ್ನು ಕೇಳುತ್ತೇವೆ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಅರ್ಧರಾತ್ರಿಯಲ್ಲಿ ಅವನು ಅವತರಿಸಿದ ಎಂಬ ಅಭಿಪ್ರಾಯವು ಸರ್ವಸಮ್ಮತವಾಗಿದೆ ಆದರೆ ಅಷ್ಟಮಿ ತಿಥಿ ಇರುವ ದಿವಸ ರೋಹಿಣಿ ನಕ್ಷತ್ರ ಇಲ್ಲದಿರಬಹುದು ಆಗ ರೋಹಿಣಿ ನಕ್ಷತ್ರ ಇರುವ ದಿವಸ ಭಗವಂತನ ಜನ್ಮ ದಿವಸವನ್ನು ಅಥವಾ ಅಷ್ಟಮಿ ತಿಥಿ ಇರುವ ದಿವಸ ಅದನ್ನು ಆಚರಿಸಬೇಕೆ ಎಂಬ ಪ್ರಶ್ನೆ ಹೇಳುತ್ತದೆ ಶ್ರಾವಣ ಮಾಸದಲ್ಲಿ ಅದನ್ನು ಆಚರಿಸಬೇಕೆ ಅಥವಾ ಭಾದ್ರಪದ ಮಾಸದಲ್ಲಿ ಅದನ್ನು ಆಚರಿಸಬೇಕೆ ಎಂಬ ಪ್ರಶ್ನೆಯು ಉದ್ಭವಿಸುತ್ತದೆ ಕೃಷ್ಣಪಕ್ಷಾಧಿ ಮಾಸ ಎಂಬ ನಿಯಮವನ್ನಿಟ್ಟುಕೊಂಡರೆ ಜನ್ಮಾಷ್ಟಮಿಯು ಭಾದ್ರಪದ ಮಾಸದಲ್ಲಿ ಬೀಳುತ್ತದೆ ಶುಕ್ಲಪಕ್ಷಾದಿ ಮಾಸ ಎಂಬ ನಿಯಮವನ್ನು ಶ್ರಾವಣ ಮಾಸದಲ್ಲಿ ಬೀಳುತ್ತದೆ ಎಂದು ಕೆಲವರು ಇದಕ್ಕೆ ಸಮಾಧಾನ ಹೇಳುತ್ತಾರೆ ಯಮ ಅಷ್ಟಮಿ ಕೃಷ್ಣಪಕ್ಷಾದಿ ಮಾಸ ವಿವಕ್ಷೆಯ ಭಾದ್ರಪದ ಮಾಸೇ ಶುಕ್ಲ ಪಕ್ಷಾದಿ ಮಾಸ ವಿವಕ್ಷೆಯ ಶ್ರವಣೇ ಭವತಿ ಶ್ರೀಕೃಷ್ಣ ಅವತರಿಸಿದ ಸಂದರ್ಭದಲ್ಲಿ ಮಾಸವು ಚಾಂದ್ರಮಾನ ದೃಷ್ಟಿಯಿಂದ ಶ್ರಾವಣವಾಗಿತ್ತು ಸೌರಮಾನ ದೃಷ್ಟಿಯಿಂದ ಸಿಂಹಮಾಸವಾಗಿತ್ತು ಆದರೆ ಸಿಂಹ ಮತ್ತು ಶ್ರಾವಣ ಮಾಸಗಳು ಒಟ್ಟಿಗೆ ಸೇರದಿದ್ದಾಗ ನಾವು ಅವನ ಜನ್ಮದಿನದ ಆಚರಣೆಗೆ ಈ ಎರಡರಲ್ಲಿ ಯಾವ ಮಾಸವನ್ನು ಇಟ್ಟುಕೊರಬೇಕು ಎಂಬ ಸಮಸ್ಯೆಯೂ ಎಳುತ್ತದೆ. ಇದಲ್ಲದೆ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸದಲ್ಲಿ ಶ್ರೀಕೃಷ್ಣನು ಅವತರಿಸಿದ ಎಂದುಹ ಪುರಾಣವು ಹೇಳುತ್ತದೆ ಇವು ಇದು ಮೇಲ್ಕಂಡ ಎಲ್ಲ ಹೇಳಿಕೆಗಳಿಗೂ ವಿರುದ್ಧವಾಗಿರುತ್ತದೆ ಎಂದು ಒಬ್ಬ ವಿದ್ವಾಂಸರು ಆಕ್ಷೇಪವನ್ನು ಎತ್ತುತ್ತಾರೆ ಈ ಆಕ್ಷೇಪವೂ ಸರಿಯಲ್ಲ ಏಕೆಂದರೆ ಪುರಾಣ ವಾಕ್ಯವನ್ನು ಗಮನಿಸಿದಾಗ ಆಷಾಢ ಶುಕ್ಲ ದ್ವಾದಶಿಯು ಶ್ರೀಕೃಷ್ಣನನ್ನು ಪುತ್ರನನ್ನಾಗಿ ಪಡೆಯಲು ವಸುದೇವನು ಒಂದು ವ್ರತವನ್ನು ಆಚರಿಸಿದ ದಿವಸ ಅದು ಜಂಪತಿಗಳು ಭಗವತ್ ಸಂಬಂಧವಾದ ವ್ರತವನ್ನು ಆಚರಿಸುವ ದಿವಸ ಎಂದಷ್ಟೇ ಅಭಿಪ್ರಾಯವೂ ಬರುತ್ತದೆ ಆ ದಿವಸದಲ್ಲಿ ಶ್ರೀಕೃಷ್ಣನು ಅವತರಿಸಿದ ಎಂಬ ಅಭಿಪ್ರಾಯವು ಅಲ್ಲಿ ಕಂಡುಬರುವುದಿಲ್ಲ ಆಷಾಢೆ ಶುಕ್ಲಪಕ್ಷೆ ಯಾ ನಾರಿ ತೂ ಸಹ ಭರ್ತೃಣ ಉಪ್ಪೋಷ್ಯತಿ ಮನುಷ್ಯಷು ತಸಗರ್ಭೆ ಭವಾಮ್ಯುಹಂ ಏತ ಚ ದ್ವಾದಶೀಂ ಗತ್ವಾ ವಸುದೇವೋ ಮಹಾಯಶಾಹ ಜನ್ಮಾಷ್ಟಮಿ ಮತ್ತು ಶ್ರೀಜಯಂತಿ ಇವೆರಡು ಒಂದೇ ಪರ್ವದ ಹೆಸರುಗಳೋ ಅಥವಾ ಇವೆರಡು ಬೇರೆ ಬೇರೆ ಪರ್ವಗಳೋ ಎಂಬ ಪ್ರಶ್ನೆಯೂ ವಿಚಾರಣೆಗೆ ಬರುತ್ತದೆ ಇವೆರಡು ಬೇರೆ ಬೇರೆ ಪರ್ವಗಳಾಗಿದ್ದರೆ ಎರಡರಲ್ಲಿ ಯಾವುದು ಮುಖ್ಯ ಜನ್ಮಾಷ್ಟಮಿಯೇ ಮುಖ್ಯ ಜನರು ಅದನ್ನೇ ಆಚರಿಸುತ್ತಾರೆ ಸತ್ಯಂ ಅರ್ಥಭೇದ ಲೋಕಸ್ತು ಜನ್ಮಾಷ್ಟಮಿ ಮೇವ ಅನುತಿಷ್ಠತಿ ಅನುತಿಷ್ಠಂತಿ ಎಂದು ಕೆಲವರು ಅಭಿಪ್ರಾಯ ಆದರೆ ಶ್ರೀ ಜಯಂತಿಯೇ ಮುಖ್ಯ ಎಂದು ಹೇಳುವವರು ಆ ದಿವಸದಲ್ಲಿ ರೋಹಿಣಿ ನಕ್ಷತ್ರದ ವ್ಯಾಪ್ತಿ ಅಥವಾ ಅಷ್ಟಮಿಯ ವ್ಯಾಪ್ತಿ ಎಷ್ಟು ಎಂಬ ಪ್ರಶ್ನೆಯು ಉತ್ತರವನ್ನು ಅಪೇಕ್ಷಿಸುತ್ತದೆ ಇವುಗಳೊಡನೆ ಯಾವುದಾದರೂ ವಾರದ ಯೋಗವು ಸೇರಿದ್ದರೆ ಅದರಿಂದ ವಿಶೇಷವಾದ ಪರಿಣಾಮ ಉಂಟೆ ಈ ಪ್ರಶ್ನೆ ಏನೋ ಉತ್ತರವೂ ಸ್ಪಷ್ಟವಾಗಿದೆ ಬುಧವಾರ ಅಥವಾ ಸೋಮವಾರದ ಯೋಗವಿದ್ದರೆ ಜಯಂತಿ ಜನ್ಮಾಷ್ಟಮಿಗಳಿಗೆ ಅದು ಅತ್ಯಂತ ಪ್ರಶಸ್ತ ಎಂದು ಶಾಸ್ತ್ರಗಳು ಹೇಳುತ್ತವೆ ಅಷ್ಟಮಿ ಬುಧವಾರೆ ಚ ಸೋಮೇ ಚವ ದ್ವಿಜೋತ್ತಮ ರೋಹಿಣಿ ಕ್ಷೇ ಕ್ಷೇಣ ಕುಲಕೋಟಿ ವಿಮುಕ್ತಿದ ಎನ್ನುತ್ತದೆ ಪದ್ಮಪುರಾಣ ಶ್ರೀ ಜಯಂತಿ ಶ್ರೀ ಕೃಷ್ಣ ಜಯಂತಿ ಜನ್ಮಾಷ್ಟಮಿ ಮತ್ತು ಗೋಕುಲಾಷ್ಟಮಿ ಎಂಬ ಎಲ್ಲ ಹೆಸರುಗಳು ಶ್ರೀಕೃಷ್ಣನ ಜನ್ಮ ದಿವಸಕ್ಕೆ ಅನ್ವಯಿಸುತ್ತದೆ ಆದರೆ ಇವು ಭಗವಂತನ ಆ ಜನ್ಮದಿನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಉತ್ಸವಗಳ ನಾಮಧೇಯಗಳೋ ಅಥವಾ ಆ ಎಲ್ಲಾ ನಾಮಧೇಯಗಳೋ ಒಂದೇ ಉತ್ಸವಕ್ಕೆ ಅನ್ವಯಿಸುತ್ತವೆಯೋ ಎಂಬುದು ಮೊದಲನೆಯ ಪ್ರಶ್ನೆ ಇವುಗಳಲ್ಲಿ ಶ್ರೀ ಜಯಂತಿ ಎಂಬುದು ಶ್ರೀ ಕೃಷ್ಣ ಜಯಂತಿ ಎಂಬ ಶಬ್ದದ ನಾಮಾಂತರ ಮತ್ತು ಗೋಕುಲಾಷ್ಟಮಿ ಎಂಬುದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎಂಬ ಶಬ್ದದ ನಾಮಾಂತರ ಎಂದು ಪರಿಗಣಿಸಬಹುದು ಆದರೆ ಶ್ರೀ ಜಯಂತಿ ಎಂಬುದು ಮತ್ತು ಜನ್ಮಾಷ್ಟಮಿ ಎಂಬುದು ಒಂದೇ ವ್ರತೋತ್ಸವವೇ ಅಥವಾ ಅವೆರಡು ಬೇರೆ ಬೇರೆ ರಥೋತ್ಸವಗಳೇ ಎಂಬುದು ಮುಖ್ಯ ಪ್ರಶ್ನೆ ಕಾಲ ನಿರ್ಣಯ ಬೇರೆ ಬೇರೆ ರಥೋತ್ಸವಗಳೆಂದು ವಿದ್ವಾಂಸರು ಹೇಳುತ್ತಾರೆ ಅದಕ್ಕೆ ಕೆಲವು ವಿದ್ವಾಂಸರು ಕೊಡುವ ಕಾರಣಗಳು ಹೀಗಿವೆ ಇವೆರಡರ ಹೆಸರುಗಳು ಬೇರೆ ಬೇರೆಯಾಗಿವೆ ಜನ್ಮಾಷ್ಟಮಿಯು ಕೃಷ್ಣ ಪಕ್ಷದ ಅಷ್ಟಮಿಯ ಸಂದರ್ಭವನ್ನು ಅಪೇಕ್ಷಿಸುತ್ತದೆ ಶ್ರೀ ಜಯಂತಿಯು ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರವನ್ನು ಅಪೇಕ್ಷಿಸುತ್ತದೆ ಜನ್ಮಾಷ್ಟಮಿಯ ದಿವಸ ಉಪವಾಸವನ್ನು ಮಾತ್ರ ಹೇಳಿದೆ ಶ್ರೀ ಜಯಂತಿಯ ದಿವಸ ಉಪವಾಸ ಮತ್ತು ದಾನ ಎರಡನ್ನೂ ವಿಧಾನ ಮಾಡಿದೆ ನಿತ್ಯವಾದ ವ್ರತ ಆದರೆ ಶ್ರೀಜಯಂತಿಯು ನಿತ್ಯ ಮತ್ತು ಕಾಮ್ಯ ಎರಡೂ ಆಗಿದೆ ಒಂದೇ ಶಾಸ್ತ್ರವಾಕ್ಯದಲ್ಲಿ ಆ ಎರಡೂ ವ್ರತನಾಮಧೇಯಗಳು ಪ್ರತ್ಯೇಕವಾಗಿ ಹೇಳಲ್ಪಟ್ಟಿವೆ ಜನ್ಮಾಷ್ಟಮಿ ಜಯಂತಿ ಚ ಶಿವರಾತ್ರಿಸ್ತ ತೈವಚ ಚ ಪೂರ್ವವಿದ್ಯೈವ ಕರ್ತವ್ಯ ತಿತಿಬಾಂತೆ ಚ ಕಾರಣಂ ಈ ಕಾರಣಗಳಲ್ಲಿ ಮೊದಲನೆಯದು ಮೂರನೆಯದು ಮತ್ತು ನಾಲ್ಕನೆಯದು ಸರ್ವಸಮ್ಮತವಾಗಿಲ್ಲ ಏಕೆಂದರೆ ಒಂದೇ ಅನೇಕ ಹೆಸರುಗಳಿರಬಹುದು ಉಪವಾಸ ಪೂಜೆ ಮತ್ತು ದಾನಗಳು ಜನ್ಮಾಷ್ಟಮಿ ಮತ್ತು ಜಯಂತಿ ಎರಡು ರಥೋತ್ಸವಗಳಲ್ಲಿಯೂ ಆಚರಿಸಲ್ಪಡಬಹುದು ಜನ್ಮಾಷ್ಟಮಿ ಮತ್ತು ಶ್ರೀಜಯಂತಿ ಈ ಎರಡೂ ವ್ರತಗಳು ರಥವನ್ನು ಆಚರಿಸುವ ದೃಷ್ಟಿಯಿಂದ ನಿತ್ಯ ಅಥವಾ ಕಾಮ್ಯವಾಗಬಹುದು ತಜೇಚ ಶುಚಿ ಸಮ್ಯ ಗುಪೋಷಿ ಬ್ರಾಹ್ಮಣಾ ಭೋಜಯೇತ್ ಭಕ್ತ ತೋ ದಾಚ ದಕ್ಷಿಣಾ ಹಿರಣ್ಯಧಾನ್ಯ ಭೋಗಾವೋ ವಾಸಾಂಸಿ ಕುಸುಮಾನಿ ಚದ್ಯದಿಷ್ಟತಮ ತತ್ತಿಷ್ಣು ಮೇ ಪ್ರಿಯತಾಮಿತಿ ಇಲ್ಲಿ ಪೂಜೆ ಉಪವಾಸ ದಾನಗಳು ತಿಥಿ ಮತ್ತು ನಕ್ಷತ್ರ ಎರಡನ್ನೂ ನಿಮಿತ್ತವಾಗಿಟ್ಟುಕೊಂಡು ವಿಧಿಸಲ್ಪಟ್ಟಿವೆ ಪಾಪ ಪರಿಹಾರ ಇಷ್ಟಾರ್ಥ ಸಿದ್ಧಿ ಮತ್ತು ವಿಶೇಷವಾಗಿ ಭಗವಂತನ ಪ್ರೀತಿ ಎರಡು ವ್ರತಗಳಲ್ಲಿಯೂ ಸಿದ್ಧಿಸುತ್ತವೆ ಅಥೋ ಜಯಂತೀವ ಜನ್ಮಾಷ್ಟಮಿ ಚ ನಿತ್ಯ ಕಾಮ್ಯಾಚ ದಶನಿರ್ಣಯ ದಶನಿರ್ಣಯ ಎರಡನೆಯ ಮತ್ತು ಐದನೆಯ ಕಾರಣಗಳು ಪ್ರಬಲವಾಗಿರುವುದರಿಂದ ಅವುಗಳಲ್ಲಿ ವಿಚಾರವಂತರು ನಿರಾಕರಿಸುವಂತಿಲ್ಲ ಜನ್ಮಾಷ್ಟಮಿಯಲ್ಲಿ ಆ ಕೃಷ್ಣ ಅಷ್ಟಮಿ ತಿಥಿಗೆ ಪ್ರಧಾನ್ಯ ಶ್ರೀಜಯಂತಿಯಲ್ಲಿ ಆ ಕೃಷ್ಣ ರೋಹಿಣಿ ನಕ್ಷತ್ರಕ್ಕೆ ಪ್ರಾಮುಖ್ಯ ಇದಲ್ಲದೆ ಜನ್ಮಾಷ್ಟಮಿ ಶ್ರೀ ಜಯಂತಿ ಮತ್ತು ಶಿವರಾತ್ರಿಗಳನ್ನು ಬೇರೆ ಬೇರೆಯಾಗಿ ಹೆಸರಿಸಿ ಅವುಗಳ ಕಾಲ ನಿರ್ಣಯ ಮತ್ತು ಪಾರಣಾ ವಿಧಿಗಳನ್ನು ಒಂದೇ ಶಾಸ್ತ್ರವಾಕ್ಯವು ಭೃಗು ಮಹರ್ಷಿ ವಚನವು ಹೇಳಿರುವುದು ಸ್ಪಷ್ಟವಾಗಿದೆ ಆದ್ದರಿಂದ ಶ್ರೀ ಜಯಂತಿ ಮತ್ತು ಜನ್ಮಾಷ್ಟಮಿ ಇವೆರಡು ಶ್ರೀ ಕೃಷ್ಣ ಪರಮಾತ್ಮನ ಜನ್ಮ ದಿವಸವನ್ನೇ ಹೇಳಿದರು ಬೇರೆ ಬೇರೆ ಉತ್ಸವಗಳೆಂದು ಶಾಸ್ತ್ರಗಳ ಅಭಿಪ್ರಾಯವು ಸ್ಪಷ್ಟವಾಗಿದೆ ಜನ್ಮಾಷ್ಟಮಿ ಮತ್ತು ಶ್ರೀ ಜಯಂತಿ ಇವೆರಡು ಬೇರೆ ಬೇರೆ ಪರ್ವಗಳು ಮೊದಲನೆಯದರಲ್ಲಿ ಅಷ್ಟಮಿ ತಿಥಿಗೆ ಪ್ರಾಮುಖ್ಯ ಮತ್ತು ಎರಡನೆಯದರಲ್ಲಿ ರೋಹಿಣಿ ನಕ್ಷತ್ರಕ್ಕೆ ಪಾದ ಪ್ರಾಧಾನ್ಯ ಎಂದು ಶ್ರೀರಂಗಮಹಾಗುರುಗಳು ನಮಗೆ ನಿರ್ದೇಶನ ಮಾಡಿದ್ದನ್ನು ಇಲ್ಲಿ ಸ್ಮರಿಸುತ್ತೇವೆ